ನಾವು ಮೊದಲನೇ ಪ್ರಶ್ನೆ ಕೇಳ ಸ್ವಲ್ಪ ಚರ್ಚೆ ಮಾಡಿ ವಿಚಾರ ಹೆಚ್ಚು ಕೈ ಏಳು ಎಂಟು ದಿವಸದಿಂದ ಪ್ರಾರಂಭದಲ್ಲಿ ಉಪಯೋಗಿಸ್ತಾ ಇರುವ ವಿಚಾರದಲ್ಲಿ ನಾವು ಸ್ವಲ್ಪ ವಿಚಾರವನ್ನು ತಿಳಿಸಿಕೊಳ್ಳಬೇಕು ಮೊದಲನೇ ಈ ಪ್ರಶ್ನೆಯನ್ನು ಪ್ರಸ್ತಾಪ ಪ್ರಶ್ನೆ ಇಲ್ಲ ಏನು ಅನ್ನೋದೇ ಪ್ರಶ್ನೆ ಆಗಿದೆ ಅಂದ್ರೆ ಹವಾಮಾನ ಅಂತ ಹೇಳಿದ್ರೆ ಅದೊಂದು ವಿಶಿಷ್ಟವಾದ್ರೆ ಪ್ರಕೃತಿಯ ಉಪಾಸನೆಯ ಭಾಗ ಅದ್ರಲ್ಲಿ ಎಲ್ಲ ಮೂಲಿಕೆಗಳಿದೆ ಎಲ್ಲ ಔಷಧಿಗಳಿದೆ ಎಲ್ಲ ಚಿಕಿತ್ಸಾ ಪ್ರಕ್ರಿಯೆಗಳು ಜ್ಞಾನ ಪೂರ್ಣವಾಗಿ ಮಂತ್ರೋದ ಚಿಕಿತ್ಸೆ ಮಾಡುವ ವಿಧಾನ ಇದೆಲ್ಲ ಇದೆ ಎಲ್ಲ ಮೂಲ ಪ್ರಗತಿಯನ್ನು ಆಧರಿಸ ಅದು ಪೌಮಾನ ಪಂಚಸೂಕ್ತಗಳಂತೆ ಇದ್ದದ್ದು ಚಾಲ್ತಿಯಲ್ಲಿ ಈಗ ನಮಗೆ ಋಗ್ವೇದ ನಾವು ಸೂಕ್ತ ಸಿಗುತ್ತೆ ಆಮೇಲೆ ಒಂದು ಸೂಕ್ತವನ್ನ ಪುರುಷ ಸೂತ್ರ ಸೇರಿಸಿಕೊಂಡು ಪಂಚಸೂತ ಅಂತ ಚಾಲ್ತಿಯಿದೆ ಪಂಚಸೂತ ಇದೆ ಪಂಚಸೂತ ಈಗ ಪ್ರಕಟಣೆಯಲ್ಲಿ ಸಿಕ್ಕೋದಿಲ್ಲ ಪಂಚ ಪವಮಾನ ಸೂಕ್ತ ಅಂತ ಹೇಳಿ ಮೂಲ ಶಕ್ತಿಯ ದುರ್ಗಾ ಶಕ್ತಿಯ ಐದು ಭಾಗ ಪಂಚದುರ್ಗ ಭಾಗದ ಐದು ಭಾಗದ ಹೆಸರುಗಳು ಉಪಾಸನೆ ಆಗುತ್ತೆ ಆದರೆ ಅದು ದುರ್ಗಾ ಅಂತ ಅರ್ಥ ಅಲ್ಲ ಅಂದರೆ ಪ್ರಕೃತಿ ಮೂಲ ಪ್ರಕೃತಿಯ ಐದು ಸ್ವರೂಪವು ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ನೀರು ನೀರಿನಿಂದ ಪೃಥ್ವಿ ಹಾಗಂತ ಐದು ಅಂಶ ಪೃಥ್ವಿಯಲ್ಲಿ ಸೇರಿದೆ ಆ ಐದಂಶ ಏರಿದ ಪೃಥ್ವಿ ಅಂಶವನ್ನು ವಿಶ್ಲೇಷಿಸಿ ರಾಜ್ಯ ಹುಟ್ಟತಕ್ಕಂಥ ಗಿಡ ಮರಿಗೆಗಳು ಅನ್ನ ಆಹಾರ ಪ್ರಾಣಿ ಪಕ್ಷಿ ಎಲ್ಲವನ್ನು ಯಾವ್ಯಾವ ರೀತಿಯಲ್ಲಿ ಸಂಯೋಜನೆ ಆಗುತ್ತೆ ಅದಕ್ಕಾಗಿ ಹೇಗೆ ರಕ್ಷಣಾತ್ಮಕವಾಗುವಂತೆ ಪರಿವರ್ತನೆ ಮಾಡುವುದು ಅನ್ನೋದು ಹವಾಮಾನ ಉದ್ದೇಶ ಹಾಗಾಗಿ ಯಾವುದೇ ಸಮಸ್ಯೆಗೂ ಪರಿಹಾರಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ಚಾಲ್ತಾ ಬಂತಂದ್ರೆ ಒಂದು ದೊಡ್ಡ ಪ್ರಾಯಶ್ಚಿತ್ತ ಪ್ರಕ್ರಿಯೆ ಇದು ಹವಾಮಾನ ಸೂತ ಪಾಲನೆ ಅಂದರೆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಕೈ ಬಿಡಬೇಕಾದರೆ ಹವಾಮಾನ ಪಾಲನೆ ಮಾಡಿಸಿ ಸಾಕು ಪರಿಹಾರ ಆಗುತ್ತೆ ಅನ್ನೋದು ಪದ್ಧತಿ ಮಂತ್ರ ಹೇಳ್ತಾರೆ ಹೇಳ್ತಾರೆ ಅಷ್ಟು ಮಟ್ಟಿಗೆ ಅಂತ ಅಂಥ ವಿಶಿಷ್ಟವಾದ ಮಂತ್ರಗಳ ಸಂಯೋಜನೆತಕ್ಕಂಥ ಭಾಗ ಋಗ್ವೇಯದಲ್ಲಿ ಒಂಬತ್ತನೇ ಮಂಡಲದಲ್ಲಿ ಆರಂಭದಲ್ಲಿ ಒಂದು ಎಪ್ಪತ್ತೆರಡು ಶ್ಲೋಕದ ಸೂತ್ರಗಳಲ್ಲಿ ಆ ಮಂತ್ರಗಳು ಬರ್ತವೆ ಈಗ ಎಪ್ಪತ್ತ ಅರವತ್ತೊಂಬತ್ತನೇ ಸಲ ಅರವತ್ತೇಳನೇ ಹತ್ತು ನಾಲ್ಕನೇ ಸಂತಗಳ ಹೋಗಿದೆ ಒಂಬತ್ತನೇ ಮಂಡಲದಲ್ಲಿ ಎಪ್ಪತ್ತೆರಡು ಸುಂತ ಮತ್ತು ಎಂಟನೇ ಮಣ್ಣದಲ್ಲಿ ಹದಿಮೂರು ಸೂಕ್ತ ಒಟ್ಟು ಪಂಚಪೌಮ ಸೂತ ಎಂಟನೇ ಮಣ್ಣದ್ದು ಇಲ್ಲ ಇವತ್ತು ಕೊನೆಯಲ್ಲಿ ಬಿಟ್ಟು ಹೋಗಿದ್ದು ಈ ಒಂಬತ್ತನೇ ಮಣ್ಣದ್ದು ಕೊನೆಯಲ್ಲಿ ಒಂದು ಸ್ವಲ್ಪ ಒಂದು ಹದಿನೇಳು ಶೂಕ ಬಿಟ್ಟು ಹೋಗಿದೆ ಸೂಪು ಕೊಳದ್ದೆಲ್ಲ ಇದೆ ವಿಶಿಷ್ಟವಾದ ಶಕ್ತಿ ಇರೋದ್ದು ಯಾವುದೇ ಒಂದು ಪ್ರಾಕೃತಿಕವಾದ ಪರಿಷ್ಕರಣೆ ಅದಕ್ಕೆ ಕೊಡೋದಕ್ಕೆ ಹೊರಟಾಗ ಇದು ತುಂಬ ಸಹಾಯಕಾರಿ ನಾವೀಗ ಇಲ್ಲಿ ಮಾಡ್ತಿರುವ ಯಾಕೆ ರಾಜಸೂಯ ಇಲ್ಲಿ ಯಾವುದೇ ಬಲತ್ಕಾರ ಪ್ರಯೋಗ ಇಲ್ಲ ರಂಜನೆಯನ್ನು ಒದಗಿಸಿ ಅದಕ್ಕೆ ಸಂತೋಷವಾಗಿ ಸ್ವೇಚ್ಛೆಯಿಂದ ನಮ್ಮೊಂದಿಗೆ ಸಹಕರಿಸಿ ಈ ಕೆಲಸವನ್ನು ಮಾಡಬೇಕು ಪ್ರಯತ್ನ ಕೊಡ್ತಕ್ಕಂಥ ಭಾಗ ಹಾಗಾಗಿ ರಾಜಸೂಯ ಅದಕ್ಕೆ ಪೂರಕವಾಗುವಂಥದ್ದು ಈ ಪವಮಾನ ಮಂತ್ರ ಇದರಿಂದ ಉಪಾಸನೆ ಮಾಡಿಕೊಂಡಾಗ ಹೆಚ್ಚು ಇದು ಬರ್ತದೆ ಅದಕ್ಕಾಗಿ ಪವಮಾನವನ್ನ ಮುಖ್ಯವಾಗಿ ಉಪಾಸನಾ ಭಾಗದಲ್ಲಿ ಅದನ್ನೇ ಸೇರಿಸಿಕೊಂಡು ಬೇರೆ ಯಾವುದನ್ನು ಸೇರಿಸಿಲ್ಲ ಕೆಲವು ಯಾರಗಳಲ್ಲಿ ಬೇರೆ ಬೇರೆಲ್ಲ ಉಪಾಸನಾ ಭಾಗ ಸೇರಿಸೋ ವಿಧಿಯಿದೆ ಇಲ್ಲಿ ಬಹುಮಾನ ಮಾತ್ರ ಸಾಕು ಇದು ಹೆಚ್ಚು ವಿಶಿಷ್ಟ ಫಲದಾಯಕ ಅನ್ನೋದನ್ನು ಮಾತ್ರ ಸೇರಿಸಿಕೊಂಡು ಮಾಡ್ತಾಯಿದೆ ಯಾಕೆ ಸೋಮ ಅಂತ ಹೇಳಿ ಸೋಮ ಅಂತಿಪತಿ ಪೋಷಾಧಿಪತಿ ಹೌದು ಸೋಮ ಅಂತ ದೇವತೆ ಸೋಮದೇವತೆ ಹಾಕುವಾದಾಗ ಅದು ಗಿಡಮೂಲಿಕೆಗಳು ಇವುಗಳ ಇದರಲ್ಲಿ ಔಷಧಿಯಾಗಿ ಪರಿವರ್ತನೆ ಆಗುವುದೂ ಸ ಆಮತ್ವೇದಿ ಮಕಾರ ಕಾರಣ ಈ ಸೋಮ ಅಂತ ಹೇಳುತ್ತೆ ನಾನು ಎನ್ನುವ ಮಾನಸಿಕ ಸಂಕಲ್ಪದ ಅಥವಾ ಮಾನಸಿಕ ಇಚ್ಛೆಯಿಂದ ಪ್ರಕಟಗೊಳ್ತಕ್ಕಂಥ ಜೀವಭಾಗಗಳಿಗೆ ಆ ಮಾನಸಿಕವಾಗಿಯೇ ನಾನು ಎಂಬುದನ್ನು ಬಿಟ್ಟು ನಾವು ಎನ್ನುವ ಸಮೂಹದ ಪ್ರಜ್ಞೆ ಹುಟ್ಟಿಸುವಂಥ ಶಕ್ತಿ ಸೋಮಕ್ಕಿದೆ ನಾವು ಎನ್ನುವ ಸಮೂಹ ಪ್ರಜ್ಞೆ ಹುಟ್ಟಿಸುವ ಶಕ್ತಿ ಸೋಮಕ್ಕಿದೆ ಆದರೆ ಆದರೆ ಪ್ರಪಂಚ ಗಟ್ಟಿಯಾಗಿ ಸಮಸ್ಯೆ ಇಲ್ಲ ನಾನು ಅಂದಾಗಲೇ ಪ್ರಪಂಚ ಕೇಳುವ ನಾವು ಅಂದಾಗ ಪ್ರಪಂಚ ಇದೆ ಎಲ್ಲ ಒಟ್ಟಾಯ್ತದೆ ಪ್ರಪಂಚ ಕೆಡುವ ಪ್ರಶ್ನೆ ಇಲ್ಲ ಆ ನಾನು ಎಂದು ಹೇಳುವಂಥ ಇದು ಹೋಗಿ ನಾವು ಎನ್ನುವ ಸಾಮೂಹಿಕ ಪ್ರಜ್ಞೆಯನ್ನು ಹುಟ್ಟಿಸುವಂತೆ ಮಾಡುವ ಶಕ್ತಿ ಸೋಮಕ್ಕಿದೆ ಆ ಮಂತ್ರಗಳಿಗೆ ಅದೊಂದು ವಿಶಿಷ್ಟವಾದ ಶಕ್ತಿ ಅದಕ್ಕಾಗಿ ಸೋಮವ್ಯ ದೇವತೆ ಆಗಿ ಇದನ್ನು ಒಳಗೆ ಹ್ಮ್ ಆಂಜನೇಯನ್ನ ಇದಕ್ಕೆ ಯಾರು ಹೆಸರು ಹೇಳು ಮಾಡಿರೋ ಹೋಮ ಸೋಮ ಹವಾಮಾನ ಪವಮಾನ ಹವಾಮಾನ ಅಂದರೆ ವಾಯು ಅಂತ ಹೇಳುವ ಅರ್ಥದಲ್ಲ ಅದು ಮಾಡಿ ಪ್ರಶ್ನೆ ಮಾಡಿಕೊಂಡು ಪವನ ಅಂದರೆ ವಾಯು ಹವಾಮಾನ ಅಂದ್ರೆ ವಾಯು ಅಲ್ಲ ಗೊತ್ತಾಯ್ತೀರಾ ಪವನ ಅಂದ್ರೆ ವಾಯು ಆ ಪವನ ಸುಲ್ತಾನ್ ಹೇಳಿದ್ದಾರೆ ಹವಾಮಾನ ಸುಲ್ತಾನ್ ಹೇಳಿದೆ ಆದರೆ ನಿಮಗೆ ಸಾಕಾಗತ್ತೆ ಹೌದಲ್ಲ ಹವಾಮಾನ ಅಂದ್ರೆ ವಾಯು ಅಂದ್ರೆ ಹೋಗಲ್ಲ ಅರ್ಥ ಮಾಡಕ್ಕೆ ಹೋಗುದಿಲ್ಲ ನೀವು ಸಾಕಾಗುತ್ತೆ ನೋಡೋದ್ರಷ್ಟು ನಿಜವಾಗಿ ಪವಮಾನೆ ಪವನವೇ ಬೆಲೆ ಪವನ ಅಂದ್ರೂ ಆಯ್ತು ಪವನ ಸೂತಾ ಪವಮಾನ ಸೂತಾಂದ್ರೆ ಹಂಗೆ ಆಗೋದಿಲ್ಲ ಕುರಿತು ಚಿಂತನೆ ಮಾಡಿದ್ದಾರೆ ತುಂಬಾ ಜನ ವಿಷಯಗಳ ಸಂಶೋಧನೆ ಒಟ್ಟು ಸಮೂಹದ ಮಂತ್ರಗಳು ಇದು ಒಬ್ಬೊಬ್ಬ ವಿಷಯದ್ದೆಲ್ಲ ಹಲವಾರು ಜನ ವಿಷಯಗಳು ಬೇರೆ ಬೇರೆ ರೀತಿಯ ಸಂಶೋಧನೆಗಳನ್ನ ಅಭಿಪ್ರಾಯಗಳು ಸೇರಿಸಿ ಅದನ್ನು ಸಂಕಲನ ಮಾಡಿ ಹವಾಮಾನ ಸೂತ್ರಗಳು ಅಂತ ಮಾಡಿಕೊಳ್ತಾರೆ ನಮ್ಮ ತ್ಯಾಗದ ಪ್ರಾರಂಭದಿಂದಲೂ ಉಪಾಸನೆ ಪ್ರಧಾನವಾಗಿ ನಮ್ಮಲ್ಲಿ ಹವಾಮಾನ ಸೂತ್ರದ ಸುಮಾರು ಅರವತ್ತ ಏಳು ಸ್ಫೂರ್ತಗಳು ನೃತ್ಯ ಉಪಾಸನೆ ಆಗ್ತಾ ಇದೆ ನಮ್ಮ ಪ್ರಾರಂಭದಿಂದಲೂ ನಮ್ಮ ಬೇಡಿಕೆ ಈ ಸೂಕ್ತದಲ್ಲಿ ಇಷ್ಟು ಜನ ಋಷಿಗಳು ಈ ಹವಾಮಾನದ ಬಗ್ಗೆ ಹವಾಮಾನ ಸೋಮದ ಬಗ್ಗೆ ಹೇಳಿರುವುದರಿಂದ ಸ್ವಲ್ಪ ತಿಳ್ಕೊಳ್ಬೇಕು ಇನ್ನು ಒಂದು ಎಂಟು ದಿವಸ ಹೊರಗಡೆ ಇರೋದು ಒಂದು ಆಕಾಂಕ್ಷೆ ಈ ಎಂಟಿನ ಒಳಗೆ ತಿಳ್ಕೊಳ್ಳೋದೆಲ್ಲ ಮುಂಚೆ ತಿಳ್ಕೊಳ್ಬೇಕಿತ್ತು ವೇದ ಮಂತ್ರಗಳು ಎಲ್ಲವೂ ಕೂಡ ಬಹಳ ವಿಶಿಷ್ಟವಾದ ಒಂದೊಂದು ಒಂದೊಂದು ರೀತಿಯ ಸತ್ಯ ಮಾರ್ಗದರ್ಶನ ಮಾಡೋದಕ್ಕಾಗಿಯೇ ರಚಿತವಾದವು ಆದರೆ ಹವಾಮಾನ ಮಂತ್ರ ಅದು ಒಂದು ಮಂತ್ರ ಒಂದು ರೀತಿಯಲ್ಲ ಹಲವು ರೀತಿಯ ಸತ್ಯ ದರ್ಶನವನ್ನು ಮಾಡೋದಕ್ಕೆ ಶಕ್ತಿ ಹೊಂದಿದರು ಅದು ಚಿಕಿತ್ಸೆ ಕೊಡ್ತದೆ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಆರ್ಥಿಕತೆಯನ್ನು ಸರಿದಾದರೆ ತಗೊಂಡೋಗುವಂತೆ ಮಾಡುತ್ತೆ ಮನುಷ್ಯನಿಗೆ ದುಡಿಮೆ ಆಗೋದು ಮುಖ್ಯ ಅಲ್ಲ ದುಡಿದದ್ದು ಸದ್ವಿನಿಯೋಗ ಆಗುವಂತೆ ಮಾಡಬೇಕಾದ್ರೆ ಆ ಮಂತ್ರ ಆಶಕ್ತಿ ಇದೆ ಸದ್ವಿನಿಯೋಗ ಆದರೆ ಆರ್ಥಿಕ ಕೊರತೆ ಬರೋದಿಲ್ಲ ವಿನಿಯೋಗ ದುರ್ವಿನಿಯೋಗ ಆದ ಅತೀ ಕೊರತೆ ಬರುವಂಥ ಸದ್ವಿನಿಯೋಗ ಆಗುವಂತೆ ಮಾಡುತ್ತೆ ಒಟ್ಟಾರೆ ಅದು ಗ್ರಾಹರಾಗಿ ಬದುಕುವ ಪ್ರತಿಯೊಬ್ಬನೂ ಒಂದು ರೀತಿಯಲ್ಲಿ ಎಲ್ಲವನ್ನು ಪೂರೈಸುವ ಒಂದು ಶಕ್ತಿ ಹಾಗೆ ಮಂತ್ರ ಆರಂಭವಾಗದೆ ಸ್ವಧಿಷ್ಠಯ ಅಧಿಷ್ಠಯ ಸ್ವ ಸ್ವಸೋದಾರಯ ಇಂದ್ರ ಆಯ ಪಾತ್ರವೇ ಸ್ವತಃ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡುತ್ತೆ ಹಾಗೆ ಇಂದ್ರನು ತನ್ನ ಮಕ್ಕಳಂತೆ ನಮ್ಮನ್ನು ಸಂರಕ್ಷಣೆ ಮಾಡಲಿ ಬಲ ಸಂರಕ್ಷಣೆ ಮಾಡ್ತೀವಿ ಬಲ ಇದ್ದ ಮಾ ಸಂರಕ್ಷಣೆ ಮಾಡೋಕ್ಕಾಗ್ತದೆ ಇದರಾಗೋದಿಲ್ಲ ಸ್ವಾಧುವು ಮಧುವು ಆದಂತಹ ಜೀವನ ಸಮಾಜಕ್ಕೆ ಒದಗಿಸುವುದಕ್ಕಾಗಿ ಈ ಮಂತ್ರ ಸಂಯೋಜನೆ ಆಗಿದೆ ಅಂತ ಹೇಳುತ್ತೆ ಕೊನೆಯಲ್ಲೇ ಕ್ಷೀರ ಸಪ್ ಮಂತ್ರ ಹೇಳಿ ಕೊನೆಯಲ್ಲಿ ಹೇಳುವುದೇ ಎಲ್ಲದರಲ್ಲೂ ಮೃದುವನ್ನು ಕಾಣುವಂಥ ಶಕ್ತಿ ಕೊಡುವುದಕ್ಕೆ ಈ ಮಂತ್ರ ಇದೆ ಇಡೀ ಜೀವನ ಮಧುಯುಕ್ತವಾಗಿರುತ್ತೆ ಸದೃಢವಾಗಿರುತ್ತೆ ಪೌಷ್ಟಿಕವಾಗಿರುತ್ತದೆ ಜೇನುತುಪ್ಪ ತಿನ್ನಬೇಕಂತಿಲ್ಲ ನೀರು ಕುಡಿದ್ರೆ ಸಾಕು ಅದು ದೇಹಕ್ಕೆ ಬಯಹಾರಿಕೆ ನಡೆಸುತ್ತೆ ಜೇನುತುಪ್ಪು ಬಯಹಾರಿಕೆ ಇರುತ್ತೆ ತೀರಾ ಬಾಯಾರಿದ ಆಯುರ್ವೇದ ವಿಪರೀತ ಬಯಾರಿಕೆ ಆಗದೆ ಇದೆ ಡಾಕ್ಟ್ರೇನು ಹೇಳಿದ್ರೆ ಅವ್ನು ಚರ್ಚೆ ಜೇನುತುಪ್ಪ ನೀರು ಕುಡಿಯಿರಿ ಬಯಾರಿಕೆ ಕಡಿಮೆ ಆಗುತ್ತೆ ಬಯಾರಿಕೆ ಕಡಿಮೆ ಆಗಬೇಕಂತಿಲ್ಲ ಅವನಿಗೆ ಅವನು ಯಾವುದೋ ಕಾಯಿಲೆ ಕಾಣದೇ ವಿಪರೀತ ನೀರು ಕುಡಿಯುವ ಇದು ಆಗ ಮಾತ್ರ ಜೇನುತುಪ್ಪ ಎಲ್ಲದ್ರೆ ಬಯ ಯಾವಾಗ ಮನುಷ್ಯನಿಗೆ ದಾಹವಿಲ್ಲ ಚಿಂತನೆಯಿಲ್ಲ ಹೋಯ್ತು ದಾಹವೇ ಚಿಂತನೆ ಮತ್ತೊಂದು ಭಾಗ ಹೋಗ್ತಾನೆ ದಾಹ ಇದ್ದವನು ಏನಾದರೂ ಕಲಿಬೇಕೆಂದು ಪ್ರಯತ್ನ ಕೊಡೋದು ಇದಕ್ಕೆ ಬರೋದಿಲ್ಲ ಆಗ ದಾಹ ನಿಲ್ಲಬಾರದು ಅದು ವಿಕೃತ ದಾಹವಾದಾಗ ಮಾತ್ರ ನೀರೇ ಕುಡಿಯೋ ಪರಿಹಾರವನ್ನು ಹಂತಕ್ಕೆ ಬಂದಾಗ ಅದು ದಾಹ ಅದು ಉಪಶಮನ ಮಾಡಬೇಕಾದ್ದು ಅದಕ್ಕೆ ಒಂದು ಒಂದು ಚಮಚ ಜನ ತಪ್ಪು ಆಗಿ ಕುಡಿಯುತ್ತೀರಿ ಅಥವಾ ಹಾಲು ಮದ್ದಿವೆ ಹಾಲು ನೀರು ನೀರು ಮಾಡಿ ಹಾಲನ್ನು ಕುಡಿಯುವ ಹಾಗೂ ದಾಹಿ ಮಾಡುತ್ತೆ ಅದೇ ಥರ ಇನ್ನು ವಿಕೃತಿಯಾಗಿ ದಾವೆ ಹೆಚ್ಚಾಗಿ ನೀರು ಕುಡಿದ್ರೆ ಒಳಗೆ ಹೋಗದ ಸ್ಥಿತಿ ಬರ್ತದೆ ಆಗ ಒಂದು ಚಮಚ ತುಪ್ಪ ತಿಂದುಬಿಟ್ಟು ನೀರು ಕುಡಿಯುತ್ತಾರೆ ಆಗ ನೀರು ಒಂದು ಇಳಿಯುತ್ತೆ ಅದೇ ಕ್ಷೀರ ಸ್ವಲ್ಪ ಮದುವೆ ಇಷ್ಟವಂತೇನಿಲ್ಲ ಚಿಕಿತ್ಸೆಯಲ್ಲಿ ಹೇಳಿದ್ದರು ಚಿಕಿತ್ಸೆವಾಗುತ್ತೆ ಹಾಗೆ ಇಡೀ ಆರುನೂರ ಮಂತ್ರಗಳು ಬಹಳ ವಿಶಿಷ್ಟವಾದ ಈ ವಿಚಾರವನ್ನು ಚಿಕಿತ್ಸೆ ನಿಮ್ಮ ಬೌದ್ಧಿಕತೆ ಬೆಳವಣಿಗೆ ಆರ್ಥಿಕ ಒಳಗೆ ಎಲ್ಲದಕ್ಕೂ ಆಗತಕ್ಕಂಥ ಮಂತ್ರ ಸಂಪುಣಗಳೆಂದರೆ ಪವಮಾನ ಮಾಡ್ತಾರೆ ದಕ್ಷಿಣ ಭಾರ ಉತ್ತರ ಭಾರತದಲ್ಲಿ ಇದೆ ಆದರೆ ಇಷ್ಟು ಮಟ್ಟಿಗಿಲ್ಲ ದಕ್ಷಿಣ ಭಾರತದಲ್ಲಿ ಈಗ ಒಂದು ಐವತ್ತು ವರ್ಷ ಹಿಂದೆಗೂ ಕೂಡ ಬಹುಮಾನ ಒಂದು ಕಲೀಲಿಲ್ಲ ಅಂದರೆ ಬ್ರಾಹ್ಮಣನೇ ಅಲ್ಲ ಅದಲ್ಲ ಅಷ್ಟು ಜಾಸ್ತಿ ಯಾಕೆಂದರೆ ಬಹುಮಾನ ಅಂತ ಹೇಳೋ ಬಾರಿಯೋಗ ಕಡೆಗೆ ರುದ್ರಕ್ಕೆ ಬಂತು ಬಹುಮಾನ ಬಿಟ್ಟು ಕಡಿಮೆ ಆಗುತ್ತಲ್ಲ ಬಂತು ಅಲ್ಲ ಪವಮಾನ ಮಂತ್ರದ್ದು ಒಂದು ಶ್ಲೋಕವಾದ್ರು ಹೇಳಿದಿವಸಕ್ಕೆ ಅಭಿಷೇಕ ಮಾಡಬೇಕು ಒಂದು ಮಂತ್ರವಾದ್ರು ಹೇಳಿ ಅಭಿಷೇಕ ಮಾಡಬೇಕಂತಿತ್ತು ಪಟ್ಟಣ ಅಭಿಷೇಕ ಹಾಂ ಮನೇಲಿ ದೇವ್ರ ಪೂಜೆ ಮಾಡುವಾಗ ಪವಮಾನ ಮಂತ್ರ ಒಂದು ಹೇಳಬೇಕು ಅಂತ ಹೇಳಿ ಇತ್ತು ಮತ್ತು ಅದರ ಮಹತ್ವವು ಕೂಡ ಎಲ್ಲರಲ್ಲೂ ಜನಜನಿತವಾಗಿತ್ತು ನಿಧಾನ ಬಿಟ್ಟು ಹೋಗಿ ಪವಮಾನ ಮಂತ್ರ ಬರೇ ಆಂಜನೇಯನಿ ಅಂತ ಹೇಳ್ತೀವಿ ಹವಾಮಾನ ಮಂತ್ರ ಇತ್ತು ತುಂಬ ವಿಶಿಷ್ಟವಾದದ್ದು ಅದರ ಮಂತ್ರ ಸಂಯೋಜನಾ ಶಕ್ತಿ ಅದ್ಭುತ ಅಗಾಧ ನಿಧಾನವಾಗಿ ಅದು ಬೇರೆ ರೀತಿಯಲ್ಲಿ ಆಗಲಿ ಬಳಕೆ ಬರ್ತಾ ಇದೆ ಹಾಗೆ ಒಂದು ಕಡೆ ಸತ್ಯ ಆಗ್ತಾ ಸರಿಯಾದ ರೀತಿ ಬಳಕೆ ಬರ್ಬೋದು ಸ್ವಲ್ಪ ಕಾಯಬೇಕು ಆಶಾವಾದಿಗಳಾಗಿ ಈಗ ಸಾಮಾನ್ಯವಾಗಿ ಮನುಷ್ಯನ ಶರೀರದಲ್ಲಿ ಉಡ್ಡ ಜಾಗೃತವಾಗಿರೋದಿಲ್ಲ ಇಲ್ಲ ಪ್ರಕೃತಿ ಸಹಜವಾಗಿ ಅದು ಮನುಷ್ಯನಿಗೆ ಅವಶ್ಯಕತೆ ಇಲ್ಲ ಆದರೆ ಯೋಗ ಸಾಧನದಲ್ಲಿ ತಂತ್ರ ಸಾಧನದಲ್ಲಿ ಈ ಕುಂದಲಿಯನ್ನು ಜಾಗೃತಿ ಮಾಡಿ ನಮ್ಮ ಎಲ್ಲ ನರನಾಡಿಗಳಲ್ಲೂ ಅದು ಪ್ರವೇಶ ಮಾಡುವಂತೆ ಮಾಡುವಂತಹ ಕೆಲಸವನ್ನು ಮಾಡೋದರಿಂದ ಪ್ರಕೃತಿ ಯಾವುದನ್ನು ಮುಚ್ಚಿಟ್ಟಿದೆಯೋ ಅದನ್ನು ನಾವು ಬಿಚ್ಚಿಟ್ವಲ್ಲ ಇದಕ್ಕೆ ಈ ಅರ್ಥದಲ್ಲಿ ನಾನು ವಿರುದ್ಧ ಅಂತ ಹೇಳಿದೆ ಅಲ್ಲ ಅದು ನೀವು ಇತ್ತೀಚಿನ ಅಸಹಾಯಕ ಪ್ರಪಂಚದ ದೃಷ್ಟಿಯಿಂದ ಆದ ವಿವೇಚನೆಯನ್ನು ಹೇಳಬೇಕು ಮುಂಚೆ ಆಗಲ್ಲ ಕುಂದಲಿ ಮಗು ಹುಟ್ಟುವಾಗ ಅದು ಜಾಗೃತ ನಂತರ ಮಮತೆ ಅಂತ ಹೇಳುವ ಕವಚದಿಂದ ಆವೃತ ತಾಯಿಯ ಮಮತೆ ಅನ್ನುವ ಕವಚದಿಂದ ಆವೃತವಾಗುತ್ತೆ ಸುಪ್ತವಾಗುತ್ತೆ ಪುನಃ ಸಂಸ್ಕಾರದ ಮುಖ್ಯವನ್ನು ಉತ್ತೇಜ್ ಉತ್ತೇಜನ ಮಾಡಿಯೇ ಅವನು ಒಟ್ಟುವಾಗ ವಿದ್ಯಾಭ್ಯಾಸವನ್ನು ಮಾಡಬೇಕು ವಿದ್ಯಾಭ್ಯಾಸ ಮಾಡಿ ಅದು ಸ್ವಾಧಿಷ್ಠಾನಕ್ಕೆ ಕುಂಡಲಿನಿ ಶಕ್ತಿಯನ್ನು ತಂದುಕೊಂಡೇ ಅವನು ಇವಾಗ ಗೃಹಸ್ಥನ ಹಾಕಬೇಕು ಮುಂಚೆ ಆಗೋದಲ್ಲ ಅದು ಸಾರ್ವತ್ರಿಕವಾಗಿ ಪದ್ಧತಿ ಕಡೆ ಬಿಟ್ಟೋದ ಮೇಲೆ ಗೊತ್ತಿಲ್ಲದ ಅಸಹಾಯಕತೆ ಅಸಜ್ಞತೆಯಿಂದ ಅದು ಇದಕ್ಕೆ ಸಂಬಂಧಪಟ್ಟದ್ದೆ ಅಲ್ಲವನ್ನ ಕೊಟ್ಟು ಇಲ್ಲ ಜನ ಮಾನವ ಜೀವನಕ್ಕೆ ಮೂಲಶಕ್ತಿಯಾದಂಥ ಪ್ರಕೃತಿಯನ್ನು ಸ್ವಾದಿಷ್ಟಾಗಲಿ ಆ ಸಾಂಸಾರಿಕ ಜೀವನದ ಸಾಧ ಮಧು ಅನುಮೋದನೆ ಆಗುವುದು ಅನುಭವ ಬರುವುದೇ ಅದರಿಂದ ಅದು ಕಲ್ಪನೆಯೇ ಇಲ್ಲ ಇದೊಂದಿಗೆ ಆಗಲಿ ನಾನು ನನ್ನದು ಆಶ್ರಮದ ಬದಲಿಗೆ ಅದು ಓದಿ ನೋಡಿ ಅದೇ ಇದು ನಮಗೆ ಅದನ್ನು ಅದನ್ನು ಆಧರಿಸಿ ಈಗ ನಾವೀಗ ಉಪಾಸನೆ ಮಾಡ್ತೇವಿಲ್ಲ ಈಗ ಹವಾಮಾನ ಮಂತ್ರ ಅದರ ಮೂಲ ಮೊದಲ ಮಂತ್ರವೇ ಹೇಗೆ ಹೇಳುವುದೇ ಅದನ್ನು ಹೇಗೆ ಸ್ವಾದಿಷ್ಟನ್ನು ಉದ್ದೀಪನ ಮಾಡಿಕೊಂಡು ಇದನ್ನು ಈಗ ಹಿಂದೆ ಮಂತ್ರ ಮಂತ್ರಗಳನ್ನು ಹೇಗೆ ಸಾಧಿಸಬಹುದು ಅಂತ ಹೇಳುತ್ತೆ ಉಪಾಸನೆಯ ಮಂತ್ರ ಬಂದ ಅದೇ ಮಂತ್ರ ಅಲ್ಲಿಂದೇ ಶುರುವಾಗುತ್ತದೆ ಇಡೀ ಯೋಗಶಾಸ್ತ್ರದ ಯಾವ ರಹಸ್ಯ ಅಂತ ಹೇಳುವಾಗ ಹವಾಮಾನದಲ್ಲಿ ಇರಲಿಲ್ಲ ಅಷ್ಟು ಮಟ್ಟಿಗೆ ಯೋಗಶಾಸ್ತ್ರ ಪೂರ್ಣ ಹೇಳುತ್ತೆ ಅಷ್ಟು ಸಮರ್ಥವಾಗಿದೆ ಕೊನೆಯಲ್ಲಿ ಅದನ್ನು ಮುಕ್ತಾಯ ಮಾಡುವಾಗ ಹೇಳೋದು ಅದೇ ನೀರು ನೀರಿಗೆ ಯಾವುದೇ ರುಚಿ ಇಲ್ಲ ಇದೆಯಾ ಯಾವುದೇ ರುಚಿ ಇದ್ದರೆ ನೀರಲ್ಲಿ ಯಾವುದೋ ಒಂದು ಕಸ್ಮರ ಸೇರಿದಂತೆ ಅರ್ಥ ಅದರ ಗುಣ ರಸ ಅದರಲ್ಲಿ ಯಾವುದೇ ರಸ ಇಲ್ಲ ಆದರೆ ಹಾಲಿನ ಪೌಷ್ಟಿಕತೆ ಇದೆ ತುಪ್ಪದ ದೃಢಶಕ್ತಿ ಇದೆ ಜೇನು ತುಪ್ಪದ ಸಿಹಿ ಇದೆ ಅಂತ ಹವಾಮಾನ ಮುಕ್ತಾಯ ಅದೇ ಮಂತ್ರದಲ್ಲೇ ಈ ಮಂತ್ರವನ್ನು ಅಭ್ಯಾಸ ಮಾಡಿದ್ರೆ ನಿನಗೆ ಆ ನೀರಿನಲ್ಲಿ ಆ ರುಚಿಯನ್ನು ಕಾಣ್ತೀಯ ಅಂತೇಳಿ ಬರ್ತೀರಲ್ಲ ಮುಕ್ತಾಯ ಹೇಳಿದ್ದೆ ನಮ್ಮಲ್ಲಿ ಈಗ ಜಾಲ್ತಿ ಬಂದೇನು ಹೇಳಿದ್ರೆ ಹವಾಮಾನ ಪಾರಾಯಣ ಮಾಡಿದ ತಕ್ಷಣ ಹಾಲು ತುಪ್ಪ ೇನು ತುಪ್ಪ ನೀರು ದಾನ ಕೊಡೋದನ್ನು ಮಾಡಿದ್ದೇವೆಗಳಿಗೆ ಇಷ್ಟವಾಗೆ ದಾನ ಕೊಡೋದಂತ ಅರ್ಥ ಮಾಡಿಕೊಂಡಿವೆ ಎಲ್ಲ ಅದು ಹೇಳಿದ್ದು ನೀನು ಅನುಭವಿಸ್ತೀಯಾ ಈ ಹಿಂದೆ ಹೇಳಿದ ಮಂತ್ರಗಳನ್ನು ನೀನು ಅರ್ಥ ಮಾಡಿಕೊಂಡ್ರೆ ನೀರಿನಲ್ಲೇ ಅದೆಲ್ಲವನ್ನು ಅನುಭವಿಸಬಲ್ಲೆ ಆಗ ಹಾಲು ಕುಡಿಬೇಕಾಗಲ್ಲ ಹೇರು ಕುಡಿದ್ರೆ ಹಾಲಿನ ಪೌಷ್ಟಿಕತೆ ಸಿಗುತ್ತೆ ನಿಮಗೆ ತುಪ್ಪದ ಶಕ್ತಿ ಪ್ರಾಪ್ತವಾಗುತ್ತೆ ಮದುವಿನ ಆನಂದ ಸಿಗುತ್ತೆ ನೀರು ಬಾಯಾರಿಗೆ ನೀಗಿಸುತ್ತೆ ಅಂದ್ರೆ ಸಹಜವಾಗಿ ಜಾಸ್ತಿವಾದ ಆವರಣ ಮಾಡಿರ್ತೀವಿ ಆವರಣ ಮಾಡಿರ್ತೇವೆ ಆವರಣವನ್ನು ಬಿಡಿಸ್ಕೊಳ್ಳೋಕೆ ಗೊತ್ತಿಲ್ಲ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಸಂಸ್ಕಾರ ಕೊಡೋದಕ್ಕೆ ಪುರೋಹಿತನಿಗೋ ತಂದೆಗೋ ಗೊತ್ತಿಲ್ಲ ಮತ್ತೆ ಹಂಗೆ ಬೆಳೀತೀವಿ ಇದರಂತೆ ಬೆಳೆದರೂ ಅದು ಅದ್ಭುತ ಇದ್ರಲ್ಲ ನಮ್ಮ ಪರಂಪರೆ ನಿಂತ ಸ್ವಾಮೀಜಿ ಹಿಂದೆ ಇದನ್ನ ಮೊದಲೇ ಇತ್ತು ಮೊದ್ಲೆಲ್ಲ ಇತ್ತು ಯಾವಾಗಿದ್ದೀವಿ ಅಷ್ಟೇ ಎಲ್ಲ ಕಳ್ಕೊಂಡ ಜಾಸ್ತಿ ಎಲ್ಲ ಕಡಿಮೆ ಇಲ್ಲ ಎಲ್ಲ ಕಳ್ಕೊಂಡು ಬೇಡದನ್ನೆಲ್ಲ ಗ್ರಹಿಸಿ ಮುಖ್ಯವಾದ